್ರಮಣಸ್ತುಭ್ಯ ರಮಣ ಸದಾತ್ಮನ ಆನಂದಮೃತೃಪ್ತ ಜೀವನ್ಮುಕ್ಯ ತೇಜಸೀ ಪ್ರತ್ಯಂ ನು ವಿಹಯ ಸನ್ದೇಶ ಚಿಂಥೋ್ಯ ಕಥಂ ಸ್ಮರೇಯ ಕಥಂ ಸ್ಮರ ಕಮೃತಿ ಕ್ಯ ಸ್ಮೃತಿ ಮೃತ್ಯುಂಜಯ ಮೃತ್ಯು ಭಿಶ್ರಿ ಅಹಂ ಮತಿತ್ಯುಮೈ ಪೂರ್ವ ಅಥ ಸ್ವಭಮ ತು ಕಥರ್ಮೃತ್ಯು ಓವಕಾಶ ಮೃತ್ಯುಂಜಯ ಮೃತ್ಯು ಭಯ್ರಿ ಕಹಂ ಮತಿಪೈತಿ ಪೂರ್ವ ಅಥಸ್ವಭಮಷ ಕಥಂ ಪುನರ್ ಯೋಗಕಾಶಃ ಸುವೇದಾಗಿ ಯಾರು ಕನೆಕ್ಟ್ ಮಾಡಿದ್ರಿ ಸುವೇದಾಗಿ ಯಾವಾಗ ಕನೆಕ್ಟ್ ಮಾಡಿದ್ದೀರ ಮಾಡಿದ್ವಿ ಸತ್ ಪ್ರತ್ಯಯ ಸತ್ प्रत्य प्रत्यय प्रत्यय प्रत्यय प्रत्यय सत्तुपी विहायुपत साध बर इाक्य साक ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅದರ ಆಳ ಅದರ ಉದ್ದ ಅದರ ಗಾಂಭೀರ್ಯ ಅದರಲ್ಲಿರುವಂತಹ ಸೂಕ್ಷ್ಮಾರ್ಥ ಗೂಢಾರ್ಥ ಮತ್ತು ತರ್ಕ ಮತ್ತು ನಮಗೆ ಬೇಕಾಗುವ ಸಾರ್ವತ್ರಿಕ ಅನುಭವಗಳ ರಾಶಿಯಲ್ಲಿ ನೀವು ಮೂಳೆಗೆ ಬಿಟ್ಟರೆ ಸಾಕು ಆತ್ಮನಿಷ್ಠ ಆಗಿದೆ ದಟ್ ಇಸ್ ರಮಣ ಕ್ರೀಮ್ ಆಫ್ ದಿ ಸಾಧುಸ್ ಅಂತ ರಮಣ ಮೀನ್ಸ್ ಕ್ರೀಮ್ ಆಫ್ ಸಾಧುಸ್ ಅಂದ್ರೆ ಎಲ್ಲ ಸಾಧುಗಳು ಮಾಡಿದ ತಪಸ್ಸಿನ ಕ್ರೀಮ್ ಏನು ಗೊತ್ತಾ ಅದು ಭಗವಾನ್ ರಮಣ ಮಹರ್ಷಿ ಅವ್ರ ವಾಕ್ಯಗಳು ಹಂಗ ಇದನ್ನು ಓದ್ತಾ ಹೋದ್ರಿ ಇದು ನಿಮಗೆ ಗೊತ್ತಾಗ ಅಭ್ಯಾಸ ಮಾಡ್ತಾರೆ ಒಂದೊಂದು ವಾಕ್ಯನು ಬ್ರಹ್ಮಸೂತ್ರ ಇದ್ದಂಗೆ ಅವರು ನೋಡುವ ಎಲ್ಲ ಸತ್ ಪ್ರತ್ಯಯ ಪ್ರತ್ಯಾಹ ಸತ್ ಎಲ್ಲ ಪ್ರತ್ಯಯಗಳಲ್ಲಿ ಇರುವಂತಹ ಇರುವಿಕೆ ಎಲ್ಲ ಹೂವು ಹಣ್ಣು ಕಾಯಿ ಬಣ್ಣ ಲಕ್ಷಣ ಸಿಹಿ ಹುಳಿ ಹಾರ ದೊಡ್ಡದು ಸಣ್ಣದು ಮೃದು ಕಠಿಣ ಇಂದ್ರಿಯಗಳಿಗೆ ಲಭ್ಯ ಇರುವಂತಹ ಎಲ್ಲ ವಿಷಯಗಳು ಎಲ್ಲ ಪದಾರ್ಥಗಳು ಅವುಗಳಲ್ಲಿಯ ಏನೇನು ಲಕ್ಷಣಗಳಿವೆ ಏನೇನು ಗುಣಗಳಿವೆ ಅವೆಲ್ಲವನ್ನು ಏನೆಂದು ಸಂಬೋಧಿಸಲ್ಪಡುತ್ತದೆ ಪ್ರತ್ಯಯ ಬಹು ವಚನ ಅರ್ಥ ಈ ಪ್ರತ್ಯಗಳು ಎಲ್ಲೆಲ್ಲಿ ಇವೆಯೋ ಅಲ್ಲೆಲ್ಲ ಒಂದು ಅಮೋಘವಾದ ಇರುವಿಕೆ ಹುದುಗಿದೆ ಅಡಗಿದೆ ಮೂಲದಲ್ಲಿ ಅದೇನು ಅಂದ್ರೆ ಸತ್ ಸತ್ ಸತ್ ಸತ್ ಸತ್ ಹೇಗೆ ಗುರುತಿಸ್ಬೇಕು ಸ್ವಾಮಿ ಇದನ್ನ ನೀವು ಹೇಳಿದ್ರೆ ಅಂತ ನಾವು ಹುಟ್ಕೊಂಡ್ಬಿಡ್ಬೇಕಾ ಬೇಡಪ್ಪ ನಾನ್ ಹೇಳಿದ್ರೆ ಅಂತ ನೀವು ಯಾಕೆ ಗೊತ್ತಿರೋದನ್ನ ಒಂದು ಕೆಲಸ ಮಾಡಿ ಏನಿಂದಾಗಿ ಈ ಹೂವಿದೆಯೋ ಅದನ್ನ ಬದಿಗೆ ಸರಿಸ ನಾನು ಎಕ್ಸಸೈಸ್ ಯಾಕೆ ಮಾಡ್ಬೇಕು ನ್ಯೂಸ್ ಆಫ್ ಎಕ್ಸರ್ಸೈಸ್ ಮಾಡಿ ಏನಿಂದಾಗಿ ಏತರಿಂದಾಗಿ ಈ ಟೇಬಲ್ ಇದೆ ಏತರಿಂದಾಗಿ ಈ ಟೇಬಲ್ ಇದೆ ಅದನ್ನು ಪದಕಿಸ್ಬಿಡಿ ಏತರಿಂದಾಗಿ ಆಭರಣಗಳಿವೆ ಅದನ್ನು ಅದನ್ನು ಪದಕ್ಕೆ ಸರಿಸ್ಬಿಡಿ ಏತರಿಂದಾಗಿ ನೂರಾರು ಸಹಸ್ರಾರು ಅಸಂಖ್ಯವಾದ ಮಡಿಕೆಗಳಿವೆ ಅದನ ಬದಗಿ ಸರಿಸ್ಬಿಡಿ ಮಡಿಕೆ ಇರ್ತದ ಹಾಗೆ ಇಷ್ಟೊಂದು ಸಹಸ್ರ ಮಡಿಕೆಗಳು ಏತರಿಂದಾಗಿವೆ ಮಣ್ಣಿನಿಂದಾಗಿವೆ ಆ ಮಣ್ಣಿನ ಇರುವಿಕೆ ಮಣ್ಣು ಎನ್ನುವುದರ ಇರುವಿಕೆ ಮಣ್ಣಿನಿಂದ ಆದ ಇರುವಿಕೆ ಅಲ್ಲ ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಮಣ್ಣೆ ಮಣ್ಣೆಂಬುವುದರ ಇರುವಿಕೆ the existence of the clay, not by the clay, all the clay is converted into... Uh, is not converted. So, that clay is not converted into the clay, that the clay is not converted into the clay. What is the clay that is converted into the clay? Why are you living in the clay? We are living ಕಿಂ ವಿಹಾಯ ಕ್ಲೇ ವಿಹಾಯ ಮಣ್ಣು ವಿಹಾಯ ಇರುವಿಕೆ ವಿಹಾಯ ಬಿಟ್ಟು ಕೊಟ್ಟು ವಿಹಾಯ ಅಂದ್ರೇನು ಬಿಟ್ಟು ಕೊಟ್ಟು ಕಿಮಸ್ತಿ ತತ್ರ ಘಟಮಸ್ತಿ ಅಲ್ಲಿ ಘಟಗಿದೆಯಾ ಕಿಂ ಸಂತಂ ಏಂತಾನೆ ಸತಿ ಚಿನ್ನವನ್ನು ಹೊರತುಪಡಿಸಿ ಎಷ್ಟು ಆಭರಣಗಳಿವೆ ಕಾಲ ಆಭರಣ ಇದೆಯೋ ಕೈ ಆಭರಣ ಇದೆಯೋ ಯಾವ ಇಲ್ಲ ಆ ಎಲ್ಲ ಆಭರಣಗಳಿಗೆ ಅಸ್ತಿತ್ವವನ್ನು ಕೊಟ್ಟದ್ದೇ ಚಿನ್ನ ಹಾಗೆ ಸಮಸ್ತ ಪ್ರತ್ಯಯಗಳು ಅದು ಒಂದು ಪ್ರತ್ಯಯ ಇದು ಇನ್ನೊಂದು ಪ್ರತ್ಯಯ ಆ ಸೂರ್ಯ ಒಂದು ಪ್ರತ್ಯಯ ಈ ರೈಟು ಇನ್ನೊಂದು ಪ್ರತ್ಯಯ ಒಳಗಿನ ರೈಟು ಮತ್ತೊಂದು ಪ್ರತ್ಯಯ ಹೊರಗಿನ ರೈಟು ಇನ್ನೊಂದು ಪ್ರತ್ಯಯ ಈಗ ಐಡಿಯಾ ಬರ್ತಾ ಇದೆ ಪ್ರತ್ಯಯ ಏನು ಪ್ರತ್ಯಯ ಅಂದ್ರೆ ಐಡಿಯಾ ಬರ್ತಾ ಇದ್ದಾನೀಗ ಈ ಪ್ರತ್ಯಯಗಳು ಇವು ಎಲ್ಲವೂ ಪ್ರತ್ಯಯಗಳು ಯಾವ ಇರುವಿಕೆಯಿಂದಾಗಿ ಇವೆ ಅದನ್ನ ಬೇರ್ಪಡಿಸಿದ್ದೆ ಆದರೆ ಬಿಟ್ಟು ಕೊಟ್ಟುತ್ತೆ ಆದರೆ ಯಾವ ಪ್ರತ್ಯಯ ತಾನೇ ಇರಲಿಕ್ಕೆ ಸಾರ ಸ್ವಾಮಿ ಇದು ಒಂದು ನಮ್ದೊಂದು ವಾದ ಆ ಇರುವಿಕೆ ಅನ್ನೋದು ಒಂದು ಪ್ರತ್ಯಯ ಅನ್ನೋದು ಒಂದು ಎರಡಾದೂ ಇಲ್ಲೋ ಜಲ್ದಿ ಫೋಟೋ ಹೊಡಿರಿ ಯಾರೋ ಒಳಗೆ ಎರಡಾದವು ಇಲ್ಲೋ ಎರಡಾದೂ ಇಲ್ಲೋ ನೋಡಿ ಹೌದಂತ ನೀವು ಹಾ ಸತ್ಯ ಪ್ರತ್ಯಯ ಸಾರಿ ಸತ್ಯ ಸತ್ಯ ಎನ್ನುವುದು ಪ್ರತ್ಯಯವೇ ಅಲ್ಲ ಸತ್ಯ ಎನ್ನುವುದು ಸತ್ ಮಾತ್ರ ಇರುವಿಕೆ ಎನ್ನುವುದು ಇರುವಿಕೆ ಮಾತ್ರ ಈಗ ನಿಮ್ ಕನ್ನಡದಲ್ಲಿ ಒಂದು ಶಬ್ದ ಇದೆ ಇದೆ ಒಂದ್ ಶಬ್ದ ವ್ಯವಹಾರದ ಒಂದು ಇದೆ ನಾಯಿ ಇದೆ ಬೆಕ್ಕು ಇದೆ ದನ ಇದೆ ಹಸು ಇದೆ ಈ ಹುಡುಗಿ ಶಾಲೆಗೆ ಹೋಗಿರುತ್ತ ದೊಡ್ಡವರಿಗೆಲ್ಲ ನಾಯಿ ಇದೆ ದನ ಇದೆ ಹೇಳಿಕೊಳ್ತಾ ಇದ್ರು ಅಯ್ಯೋ ನಮ್ಮ ಅತಿಗೆ ಅಟ್ಟಿಸಿದ ಗೊತ್ತಿಲ್ಲ ಈಗ ನೀವೇನ್ ಮಾಡ್ತೀರ ಒಂದೊಂದು ಒಂದೊಂದನ್ನು ನೀವು ಇದೆ ಇದೆ ಇದೆ ಇದೆ ಇದೆ ಅಂತ ಹೇಳ್ತಾ ಹೋಗ್ತೀರ ಸೂರ್ಯ ಇದೆ ಚಂದ್ರ ಇದೆ ಪೃಥ್ವಿ ಇದೆ ಗಾಳಿ ಇದೆ ಬೆಂಕಿ ಇದೆ ಜೀವ ಇದೆ ಮಗು ಇದೆ ಹ ಪ್ರಾಣ ಇದೆ ಹೌದಲ್ಲ ಇದೆ ಇದೆ ಆ ಇದೆ ಅನ್ನುವುದು ಸತ್ ಆ ಇದೆ ಅನ್ನುವುದನ್ನ ಅಂಟ್ಕೊಂಡಿರೋದೇನಿದೆಯೋ ಅದಷ್ಟು ಪ್ರತ್ಯಯ ಅಂಟ್ಕೊಂಡ್ ಹಂಗೆ ಇದೆ ಅನ್ನುವುದಕ್ಕೆ ಏನು ಅಂಟುವುದಿಲ್ಲ ಗೊತ್ತಾಯ್ತು ನಿಮಗೆ ಅದು ಏನಾದ್ರೂ ಅಂಟಿದ್ದೆ ಆದ್ರೆ ಆ ಇದೆ ಅನ್ನುವುದು ಕೂಡ ಪ್ರತ್ಯಯ ಆಗ್ತಿತ್ತು ಹೇಗಿದೆ ಕೆಂಪಾಗಿದೆಯಾ ದೊಡ್ಡದಾಗಿದೆಯಾ ಸಣ್ಣದಾಗಿದೆಯಾ ಹೌದು ಆಗಿದೆ ಹಾಗಾದರೆ ಇದೆ ಅನ್ನುವುದೊಂದು ಪ್ರತ್ಯಯ ಎಲ್ಲ ಪ್ರತ್ಯಯಗಳು ಯಾವ ಇದೆ ಎನ್ನುವುದನ್ನ ಆಶ್ರಯಿಸಿಕೊಂಡಿದೆಯೋ ಆ ಇದೆ ಅನ್ನೋದನ್ನ ಬಿಟ್ಕೊಟ್ಟು ಪ್ರತ್ಯಗಳಿಗೆ ಪ್ರತ್ಯಯಗಳು ಇರುವ ಸಾಧ್ಯತೆ ಇಲ್ಲ ಆ ಇದೆ ಅನ್ನುವುದೇ ಸತ್ ಎಲ್ಲಿದೆ ಆ ಇದೆ ಅನ್ನುವುದು ಎಲ್ಲಿದೆ ಮತ್ತೊಂದು ಪ್ರಾಬ್ಲಮ್ ಈಗ ಸೂರ್ಯ ಇದೆ ಸೂರ್ಯನಲ್ಲಿಯೇ ಇದೆ ಅನ್ನುವುದು ಸೂರ್ಯನಲ್ಲಿ ಇದೆ ಚಂದ್ರನಲ್ಲಿಯೇ ಇದೆ ಅನ್ನೋದು ಚಂದ್ರನಲ್ಲಿದೆ ನೀರಿನಲ್ಲಿ ಇದೆ ಅನ್ನೋದು ನೀರಿನಲ್ಲಿದೆ ಹೌದ ಆ ನೀರಿನಲ್ಲಿ ಇದೆ ಅನ್ನುವುದು ಎಲ್ಲಿದೆ ಸೂರ್ಯನಲ್ಲಿ ಇದೆ ಅನ್ನುವುದು ಎಲ್ಲಿದೆ ಆ ಇದೆ ಅನ್ನುವುದು ಎಲ್ಲಿದೆ ಚಿಂತಾರಹಿತ ವೃದಾಖ್ಯ ನಂದಿನ ವಾಕ್ಯ ನೋಡ್ರಿ ಆ ಇದೆ ಅನ್ನೋದು ಎಲ್ಲೋ ರಿಮೋಟ್ ಅಲ್ಲ ಆ ಇದೆ ಅನ್ನೋದು ಎಲ್ಲೋ ಅನ್ಸೀನ್ ಅಲ್ಲ ಆ ಇದೆ ಅನ್ನೋದು ಎಲ್ಲೋ ಅಪ್ರತ್ಯಕ್ಷ ಅಲ್ಲ ಆ ಇದೆ ಅನ್ನೋದು ಎಲ್ಲೋ ದೂರ ಅಲ್ಲ ಯಾವುದೋ ಡಿಸ್ಟೆನ್ಸ್ ಅಲ್ಲ ಆ ಇದೆ ಅನ್ನೋದು ಯಾವುದೋ ಟೈಮ್ ಅಲ್ಲ ಆ ಇದೆ ಅನ್ನೋದು ಎಲ್ಲೆಲ್ಲಿಯೂ ಇರುವ ಆ ಇದೆ ಎನ್ನುವುದು ಎಲ್ಲೂ ದೂರ ಇಲ್ಲ ನಾನು ಬಿಟ್ಕೊಟ್ಟು ದೂರ ಇಲ್ಲ ಯಾಕೆ ಸತ್ ನಾನೇ ಸತ್ ನಾನೇ ಆ ಸತ್ ಯಾವ ಇರುವಿಕೆಯೂ ಎಲ್ಲವದಲ್ಲಿಯೂ ಇರುವ ಯಾವ ಇರುವಿಕೆಯಿಂದಾಗಿ ಎಲ್ಲವೂ ಆಶ್ರಯಿಸಲ್ಪಟ್ಟಿದೆಯೋ ಆ ಇರುವಿಕೆಯು ನಾನೇ ಆಗಿದ್ದಲ್ಲಿ ಈ ನಾನು ಎಲ್ಲಿದೆ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ ಈ ನಾನು ಎಲ್ಲಿದೆ ಚಿಂತಾರಹಿತ ವೃದ್ಧಾರ್ ಇದು ಚಿಂತಾ ಅನ್ನುವ ಶಬ್ದವನ್ನ ನಾವು ಅಂತಕರಣದ ಎಲ್ಲ ಪ್ರಕಾರದ ವೃತ್ತಿಗಳು ಚಿಂತ ಅಂದ್ರೆ ಅಂತಃಕರಣದಲ್ಲಿ ಒಡೂಡುವ ಎಲ್ಲ ಪ್ರಕಾರದ ಚಿಂತನೆಗಳು ವೃತ್ತಿಗಳು ಭಾವಗಳು ಅನಿಸಿಕೆಗಳು ಇಮೋಷನ್ಸ್ಗಳು ಇವೆಲ್ಲ ಎಲ್ಲಿ ಮೂಡ್ತಾವ ನಂಗೆ ದುಃಖ ಆಗ್ಯದ ನಂಗೆ ನೋವಾಗ್ಯದ ನನಗೆ ಬೇಕನಿಸ್ಯದ ನನಗ್ಯಾಕೋ ಪಾಪ್ ಅನಿಸ್ತದೆ ನನಗ್ಯಾಕೋ ಧರ್ಮ ಅನಿಸ್ತದ ನನಗಿದು ನ್ಯಾಯ ಅನಿಸ್ತದ ಇದು ನೀತಿ ಅನಿಸ್ತದೆ ಇದು ನೈತಿಕತೆ ಅಂತ ಅನಿಸ್ತದೆ ಅನಿಸ್ತದ ಎಲ್ಲಿ ಅನಿಸ್ಲಿಕ್ಕದ ಈ ತರಂಗಗಳು ಇವೆಲ್ಲ ತರಂಗಗಳು ಇವೆಲ್ಲ ಅಲೆಗಳು ಇವು ಅಲೆಗಳಾಗಿದ್ದರಿಂದಾಗಿಯೇ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಅಲೆ ಇರೋದಿಲ್ಲ ಇವರ ಸಮುದ್ರದಲ್ಲೂ ಕೂಡ ಒಂದು ಅಲೆ ಇದ್ದ ಹಾಗೆ ಇನ್ನೊಂದು ಅಲೆ ಒಂದು ಕ್ಷಣದಲ್ಲೂ ಬೇರೆ ಆಗ್ಬಿಡ್ತದೆ ಬೇರೆಯ ಅಲೆ ಅದು ಎಲ್ಲಿ ಅನಿಸ್ಲಿಕ್ಕದ ನನ್ ದುಃಖ ದುಃಖ ದುಃಖ ದುಃಖ ಎಲ್ಲಿ ದುಃಖ ಎಲ್ಲಿ ಅನಿಸ್ತದೆ ಅಂತ ವೃದಾಕ್ಷ ಏನೇನು ಅನಿಸ್ತಾವು ಅವಷ್ಟನ್ನು ಸೇರಿಸಿ ಒಂದೇ ಶಬ್ದ ಉಪಯೋಗ ಮಾಡಿದ್ರೆ ಚಿಂತ ಎಲ್ಲವನ್ನು ಸೇರಿಸಿ ಒಂದೇ ಶಬ್ದ ಏನದು ಚಿಂತ ಸುಖವೂ ಒಂದು ಚಿಂತ ದುಃಖವೂ ಒಂದು ಚಿಂತ ಒಳ್ಳೆಯದು ತಿಂಚಿಂತ ಕಷ್ಟ ಆಗ್ಯದ ಚಿಂತ ನೋವಾಗ್ಯದ ಚಿಂತ ಘಾಸಿ ಆಗ್ಯದ ಚಿಂತ ನನಗೆ ಅವಮಾನ ಆಗ್ಯದ ಚಿಂತ ನನಗೆ ಸ್ತುತಿ ಮಾಡ್ಯಾದ ಚಿಂತ ನನ ಏನೇನು ನಿಮ್ಮ ಒಳಗೆ ಅನಿಸ್ತವಷ್ಟು ಏನು ಚಿಂತ ಅಲ್ಲಿಲ್ಲ ಆದರೆ ಈ ಸಂದೇಶ ಈ ಆತ್ಮ ಚಿಂತಾದೊಳಗಿಲ್ಲ ಎಲ್ಲದೆ ಚಿಂತ ರಹಿತ ವೃದಾಖ್ಯ ಚಿಂತಾರಹಿತೋ ಉದಾಕ್ಯ ತಮ್ ಸತ್ ಆತ್ಮಾನ ಅಂತಹ ಆತ್ಮ ಅಂತಹ ಇರುವಿಕೆಯೇ ಆಗಿರುವ ಆತ್ಮನನ್ನ ಕಥಂ ಸ್ಮರಾಮಹ ನಾನು ಹೇಗೆ ಸ್ಮರಿಸಿಕೊಳ್ಳಿ ಮಾರ್ನಿಂಗ್ ಇಡ್ಲಿ ಒಡ ಸ್ಮರಿಸ್ಕೊತೀನಿ ಮಾರ್ನಿಂಗ್ ಅವಲಭಿ ಸ್ಮರಿಸ್ಕೊ ಏನು ಮಾಡಂತ ಹೇಳಿದ್ವಿ ಅವರು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿನೇ ಹೇಳ್ತವಾ ದಿವಸನ ಅವಲಕ್ಕಿನೇನ ಇಲ್ಲ ಇಲ್ಲದೆ ಇಲ್ಲದಿಲ್ಲ ಒಂದೊಂದು ದಿವಸ ಒಂದೊಂದು ರುಚಿ ಮಾಡ ಎಲ್ಲ ರುಚಿಗಳು ಎಲ್ಲರಿಗೂ ಗೊತ್ತಿರ್ಬೇಕು ಕಥಂ ಸ್ಮರಾಮಹ ತಂ ಅಮೇಯಂ ತಮ್ ಪ್ರಮಾಣ ರಹಿತಂ ಯಾರಲ್ಲಿ ಪ್ರಮಾಣಗಳು ಹೋಗಿ ತಲುಪುವುದಿಲ್ಲವೋ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣಗಳು ಮೇ ಎಂಬಂದ್ರೆ ಪ್ರಮಾಣಕ್ಕೆ ಲಭ್ಯ ಇವೆಲ್ಲ ಸುಂದರವಾದ ಬಿಗಿನರ್ಸ್ ಏನಿದ್ದೀರಿ ಇವೆಲ್ಲ ಭಾರಿ ಸುಂದರವಾದ ವಿಚಾರಗಳು ಅಮೋಘವಾದ ವಿಚಾರಗಳು ಯಾರು ನಿಮಗೆ ಇವುಗಳನ್ನು ಯಾವ ಬುಕ್ಕಿನಲ್ಲೂ ತೆರೆದಿಟ್ಟು ಹೇಳಿಕೊಡೋದಿಲ್ಲ ಹೇಳಿಕೊಡೋದಿಲ್ಲ ಕೇಳ್ಕೊಳ್ಳಿ ಇದು ಕೆಂಪಿದೆ ಪ್ರಮಾಣ ಏನು ಇದು ಕೆಂಪಾಗಿದೆ ಪ್ರಮಾಣ ಏನು ಇದಕ್ಕೆ ಪುರಾವೆ ಏನು ಕಣ್ಣು ಕಣ್ಣು ಪ್ರಮಾಣ ಆ ಕಣ್ಣು ಎನ್ನುವ ಪ್ರಮಾಣವನ್ನು ಹೊರತುಪಡಿಸಿದ್ದೆ ಆದ್ರೆ ನಿಮಗೆ ಈ ಹೂವಿನ ಜ್ಞಾನ ಆಗುವ ಸಾಧ್ಯತೆ ಇಲ್ಲ ಇಲ್ಲ ಇಲ್ಲ ಕಣ್ಣಿನಿಂದಲೇ ಈ ಹುವಿನ ಜ್ಞಾನ ಇದು ಫೈನಟಿಸಂ ಅಲ್ಲ ಜ್ಞಾನದಿಂದಲೇ ಮೋಕ್ಷ ಇದು ಫೈನಟಿಸಂ ಅಲ್ಲ ಏನ ಆ ಸಮಯ ಬರೀ ಜ್ಞಾನ ಮೋಕ್ಷ ಇಂತಹ ಫನೆಟಿಕ್ ಇದ್ದಾನ ಬಾಕಿ ಅವ್ರೆ ಎಲ್ಲಾರು ಸಹಿಸ್ಕೊಂಡು ಹೋಗೋದೇ ಇಲ್ಲ ಯಾಕೆ ಸಹಿಸಿದ್ರಿ ಒಂದ್ ಕೆಲಸ ಮಾಡ್ರಿ ಕ್ಲೀನ್ ಆಗಿ ವಿಚಾರ ಮಾಡಿ ಉತ್ತರ ಕೊಡ್ರೆ ಹಾಗೆ ಹಾಗೆ ಉತ್ತರ ಕೊಡ್ಬೇಕು ನಾನು ಕ್ಲೀನ್ ಆಗಿ ವಿಚಾರ ಮಾಡಿದ್ರೂ ಯಾವುದಾದ್ರೂ ವಿಷಯಗಳ ಜ್ಞಾನವು ನಮಗೆ ಹೇಗೆ ಆಗುತ್ತದೆ ಇಂದ್ರಿಯಗಳಿಂದ ಆಗುತ್ತದೆ ಹಾಗಾದರೆ ಇಂದ್ರಿಯಗಳ ಕೆಲಸ ಏನು ಇಂದ್ರಿಯಗಳ ಕೆಲಸ ಜ್ಞಾನವನ್ನು ಉತ್ಪತ್ತಿ ಮಾಡುವ ಇಂದ್ರಿಯ ಕೆಲಸ ಕಣ್ಣಿನ ಕೆಲಸ ಏನು ಜ್ಞಾನೋತ್ಪತ್ತಿ ಕಿವಿಯ ಕೆಲಸ ಆದ್ರೆ ಪಂಚ ಜ್ಞಾನೇಂದ್ರಿಯಗಳು ಇರುವುದು ಎದಕ್ಕಾಗಿ ಜ್ಞಾನವನ್ನು ಉತ್ಪತ್ತಿ ಮಾಡಲಿಕ್ಕಾಗಿ ಆದ್ದರಿಂದ ಇನ್ನು ಮುಂದೆ ಮೂಗಿನಿಂದ ನೀವು ಹೂವನ್ನು ನೋಡ್ರಿ ಕಿವಿಯಿಂದ ನೀವು ರುಚಿಯನ್ನು ನೋಡ್ರಿ ಬಾಳೆ ತಿನ್ಬೇಕಂದ್ರೆ ಏನ್ ಮಾಡಬೇಕು ಅಲ್ಲ ಇಂದ್ರಿಯಗಳ ಕೆಲಸನಾಗುತ್ತಾನೆ ಇಲ್ಲ ಸ್ವಾಮಿ ನೋಡ್ಬೇಕಂದ್ರೆ ಕಣ್ಣೇ ಬೇಕು ಕೇಳಬೇಕಂದ್ರೆ ಶ್ರವಣೇಂದ್ರಿಯ ಕಿವಿನೇ ಬೇಕು ರುಚಿಸಬೇಕು ಅಂದ್ರೆ ನಾಲಿಗೆ ಇದಕ್ಕೆ ಫೆನೆಟಿಸಂ ಅಂತೀರ ಒಂದೊಳ್ಳಿ ಇದು ಫೆನೆಟಿಕ್ ಸ್ಟೇಟ್ಮೆಂಟ್ ಅಲ್ಲ ಅಂದರೆ ಜ್ಞಾನದಿಂದಲೇ ಮೋಕ್ಷ ಇದು ಕೂಡ ಫೆನೆಟಿಕ್ಸ್ ಅಲ್ಲ ಪ್ರಾರಂಭದಲ್ಲಿಯೇ ಇವೆಲ್ಲ ನಿಮಗೆ ಸ್ಪಷ್ಟ ಗೊತ್ತಿರಬೇಕು ಇಲ್ಲದೆ ಹೋದರೆ ವೇದಾಂತವನ್ನ ನೀವು ತಪ್ಪುದಾರಿಗೆ ನೀವಾದ್ರೂ ವೇದ ಅಂತ ತಪ್ಪುದಾರಿಗೆ ತಲುಪುತ್ತೀರಿ ಅಥವಾ ನೀವು ಸ್ವತಃ ತಪ್ಪುದಾರಿಗೆ ಹೋಗ್ತೀರಿ ಪ್ರಾಂಭ ಪ್ರಾರಂಭದಲ್ಲಿ ಕ್ಲೀನ್ ಇರಬೇಕು ಜ್ಞಾನಕ್ಕೆ ಯಾವುದಾದ್ರೂ ಜ್ಞಾನ ಇರಲಿ ಪ್ರಮಾಣ ಬೇಕು ಬೇಕು ಅದಕ್ಕೆ ಏನಂತಾರೆ ಕೆಂಪು ಪ್ರಮೇಯ ಕಣ್ಣು ಪ್ರಮಾಣ ಯಾರಿಗೆ ಕೆಂಪು ಹೂವಿನ ಜ್ಞಾನ ಆಯಿತೋ ಪ್ರಮಾತೃ ಇವ ನೋಟ್ಸ ನಾ ಕೊಡೋದು ನಿಮ್ಗೆ ಕೆಲವರಿಗೆ ಏಕಾಗ್ರತೆ ಕೇಳೋದ್ರ ಕಿಡಿಗಿರ್ತದೆ ಅವ ಬರ್ಕೊಳ್ಕಾಗೋದು ನಾನು ಹೊಸದಾಗಲ್ಲಿ ಏನು ಹೇಳೋಂಗಿಲ್ಲ ನಿಮ್ಗೆ ಇಲ್ಲಿ ಹೇಳಿದ್ದನ್ನ ಗೋಲ್ಡ್ ಮೇಲೆ ಇಂಪಾರ್ಟೆಂಟ್ ಒಂದು ಮೂರ್ ನಾಲ್ಕು ವಿಚಾರ ಅಲ್ಲಿ ಬರೆಸ್ತೇವೆ ಅಷ್ಟೇ ನಾವೆಲ್ಲರೂ ಯಾರು ಜೀವನದೊಳಗೆ ಪ್ರಮಾತೃ ಒಬ್ಬಟ್ಟಂದ್ರೇನು ಹೋಳಿಗೆ ಅಂದ್ರೇನು ಪೂರ್ಯಂದ್ರೇನು ಕೀರ್ ಅಂದ್ರೇನು ಬಾಸಂದ್ರಂದ್ರೇನು ಜಾಮೂನ್ ಅಂದ್ರೇನು ನಾವೆಲ್ಲ ಪ್ರಮಾತೃ ಅದೇನು ಇದು ಏನು ಹಿಂಗ್ಯಾಕ ಹಂಗ್ಯಾಕ ಆ ಮೊಬೈಲ್ ಯಾಕಂತಿ ಈ ಮೊಬೈಲ್ ಅಂತೆಲ್ಲ ಪ್ರಮಾತೃ ಪ್ರಮೇಯಗಳು ಇಡೀ ಜಗತ್ತ ಪ್ರಮೇಯ ಆದರೆ ಪ್ರಮೇಯವಾದ ಈ ಜಗತ್ತನ್ನ ನಮಗೆ ಗುರುತಿಸಲಿಕ್ಕೆ ಇದರ ಜ್ಞಾನ ಪಡಿಲಿಕ್ಕೆ ಏನ್ ಬೇಕು ಪ್ರಮಾಣ ಏನು ಪ್ರಮಾಣ ಪ್ರತ್ಯಕ್ಷ ಇಂದ್ರಿಯಗಳು ಇರುವ ಈ ಪ್ರತ್ಯಕ್ಷ ಇಂದ್ರಿಯಗಳಿಂದಲೇ ನಾವು ಆತ್ಮನನ್ನು ಪಡಿತೀವಿ ಕಣ್ಣಿಂದ ನೋಡ್ತೀವಿ ಕೀಯಿಂದ ಕೇಳ್ತೀವಿ ಕುಂಬಳಕಾಯಿ ತಿನ್ನ ತಿಂತೀವಿ ಮಾವಿನಕಾಯಿ ತಿನ್ನ ತಿಂತೀವಿ ಅಂತ ನೀವು ಅನ್ಕೊಂಡ್ರ ದುರ್ದೈವ ಭಗವಂತ ಪರಮಾತ್ಮ ಮಾವಿನಕಾಯ ನೀವು ಲಭ್ಯ ಇಲ್ಲ ತಿಂದಿದ್ದು ಉಂಡದ್ದು ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಮೂಸಿದ್ದು ಇಲ್ಲಿ ಯಾವುದು ಪರಮಾತ್ಮ ಅಲ್ಲ ಯಾರಿಗಿ ಹೆಡ್ಸಂಗಿಲ್ಲ ಅವ್ರು ಕಿವಿ ಮುಚ್ಚುವರು ನಾನೇನ್ ಮಾಡ್ಲಿಕ್ಕಾಗುವುದು ಇದನ್ನೆಲ್ಲ ನೀವು ಪರಮಾತ್ಮ ಅಂಗ್ಳು ಕೂತ್ಕೊಂಡ್ರೆ ಅದು ಪರಮಾತ್ಮ ಕ್ಷಣಿಕ ನಾಶ ಆಗುತ್ತೆ ಮಾವಿನಕಾಯಿ ಹೆಂಗೆ ನಾಶ ಆಗೋಯ್ತು ಕುಂಬಳಕಾಯಿ ಹೆಂಗ್ ನಾಶ ಆಗೋಯ್ತು ಘಟ ಹೆಂಗ್ ಓಡೋದೋಯ್ತು ಎಲ್ಲವೂ ಸಬ್ಜೆಕ್ಟ್ ಟು ಡಿಸ್ಟ್ರಕ್ಷನ್ ಎವ್ರಿಥಿಂಗ್ ದಿಟ್ ಇಸ್ ಬಾರ್ನ್ ಇನ್ ಟೈಮ್ ಇನ್ ಸ್ಪೇಸ್ ಈ ಸಬ್ಜೆಕ್ಟ್ ಟು ಡಿಸ್ಟ್ರಕ್ಷನ್ ಆದ್ದರಿಂದ ನಮಗೆ ಬೇಕಾದ ಯಾವ ಸತ್ ಇದೆಯೋ ಇದು ಅಪ್ರಮೇಯ ಅದನ್ನ ಇಲ್ಲಿ ಅಮೇಯ ಅಂತ ಹೇಳಿದೆ ನೋಡ್ರಿ ಸ್ಮರಾಮ ತಮ್ ಅಮೇಯಂ ತಮ್ ಏಕಂ ಅಮೇಯಂ ಕಥಂ ಸ್ಮರಾಮ ಯಾವ ಆತ್ಮನೇ ನಾನಾಗಿದ್ದೇನೋ ಆವುದು ಅದು ಇಡ್ಲಿ ಅಲ್ಲ ದೋಸೆ ಅಲ್ಲ ಅದು ಯಾವುದು ಉಪ್ಪಿಟ್ಟಲ್ಲ ಅದು ಯಾವುದು ಕುಂಬಳಕಾಯಲ್ಲ ಹೂವಲ್ಲ ಹಣ್ಣಲ್ಲ ಕಾಯಲ್ಲ ಅಂತ ಆ ಪರಮಾತ್ಮ ನಾನು ಯಾಕೆ ಸ್ಮರಿಸರಿ ನಾನು ಇಡ್ಲಿ ಒಣ ನನ್ನ ಸ್ಮೃತಿಗೆ ತಂದ್ಕೋತೀನಿ ಯಾಕಂತಂದ್ರೆ ಅದು ನಾನು ಬಿಟ್ಟು ಒಂದು ಒಂದು ಹೊರ ಹೊರಗಿದ್ದಂತ ಒಂದು ಪದಾರ್ಥ ತಿನ್ನಿದ್ದರಿಂದ ಹಾಗೆ ಅನುಭವಕ್ಕೆ ಬಂದಾಗ ಇಷ್ಟು ನಾನು ತಿಂದೇನೆ ಅನ್ನೋದು ಟೈಮ್ ಸಹಿತ ನನಗೇನಿದೆ ಜ್ಞಾಪಕ ಇಷ್ಟು ಇಡ್ಲಿ ತಿಂದೆ ಅನ್ನೋದು ಜ್ಞಾಪಕ ಬಿಕಾಸ್ ಅದನ್ನೇ ನೆನಪಿಸ್ಕೊಂಡು ಹೇಳಂದ್ರೆ ಹೇಳ್ತೀವಿ ನಾ ಪರಮಾತ್ಮ ನೆನ್ಪಿಸ್ಕೊಂಡು ಹೇಳ್ತೀನಿ ಸಾಧ್ಯನೇ ಇಲ್ಲ ಪರಮಾತ್ಮ ನೆನ್ಸ್ಕೊಳ್ಳಿಕ್ಕೆ ಯಾಕೆ ಅಂತಂದ್ರೆ ನೀನ್ ನೆನೆಸ್ಕೊಂಡ ತಕ್ಷಣನೇ ಅವನು ಹೊರಗಿನ ವಸ್ತು ಆಗ್ತಾನೆ ಹೊರಗಿನ ವಸ್ತು ಆಗ್ತಕ್ಷಣೇ ಅವನ ನಾಶಕ್ಕೆ ಗುರಿ ಆಗ್ತಾನೆ ತಮ್ ಅಪ್ರಮೇಯಂ ಏಕಂ ಪರಮಾತ್ಮಾನಂ ಕಥಂ ಸ್ಮರಾಮಹ ನಾನು ಹೇಗೆ ಸ್ಮೃತಿಗೆ ತಂದುಕೊ ಹೆಂಗ ಪೈನ್ ಮಾಡೋದು ಇದನ್ನ ತಸೈವ ಸ್ಮೃತಿ ದೃಢೈವ ನಿಷ್ಠ ತಸ್ಯ ಸ್ಮೃತಿ ಅವನ ನಿಜವಾದ ಸ್ಮರಣೆ ಅಂದ್ರೆ ಏನು ಗೊತ್ತಾ ಪರಮಾತ್ಮನ ನಿಜವಾದ ಸ್ಮರಣೆ ಅಂದ್ರೆ ಏನು ಅವನು ನಾನೇ ಆಗಿರುವುದೇ ಸುಂದರವಾದ ಸ್ಮು ನಿಮ್ಮ ಎದುರಿಗೆ ಅನುಭವದಲ್ಲಿ ಹೇಳ್ತೇನೆ ನಿಮ್ಮದೇ ಆದ ಅನುಭವದಲ್ಲಿ ಬೆಳಿಗಿನ ಬ್ರೇಕ್ಫಾಸ್ಟ್ ನೀವು ಮರಿಬಹುದು ಒಂದು ವರ್ಷದ ಹಿಂದೆ ನೀವು ಯಾರ ಮನೆಗೆ ಊಟಕ್ಕೆ ಹೋಗಿದ್ರಿ ಮರಿಬಹುದು ನಿಮ್ಮ ಇರುವಿಕೆಯನ್ನು ನೀವು ಎಂದಾದ್ರೂ ಮರ್ತಿದ್ದೀರಾ ಚಲೋ ಬೋಲೋ ಕುಚನ ಕುಚು ಬೋಲೋ ನಿಮ್ಮ ಇರುವಿಕೆಯನ್ನ ನೀವೆಂದಾದ್ರೂ ಮರ್ತಿದ್ದೀರಾ ನಾನು ಉಂಗ್ರ ಹಾಕೊಂಡ ಇಲ್ವೋ ಮರ್ತಿರ್ಬಹುದು ಚೈನ್ ಹಾಕೊಂಡ ಇವ ಚೈನ್ ಹಾಕೊಂಡಿಲ್ಲ ಮರ್ತಿರ್ಬಹುದು ನಾ ಇದ್ದೇನೋ ಇಲ್ಲೋ ಇದನ್ನು ಮರುತ್ತೇವೋ ನಾವು ಎಂದರೆ ಆದ್ದರಿಂದ ಇದನ್ನು ನೆನಪಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಎಂತನೋ ನನ್ನ ಮಕ್ಕಳನ್ನು ನನ್ನ ಪ್ರಾಪರ್ಟಿನೋ ನನ್ನ ಅಪಾರ್ಟ್ಮೆಂಟ್ ಅನ್ನು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನಾವು ಜ್ಞಾಪಿಸ್ಕೋತೀನಿ ನನ್ನನ್ನು ನಾನು ಜ್ಞಾಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕೆ ನಾನು ಇಲ್ಲದೆ ಇಲ್ಲವೇ ಇಲ್ಲ ಎಷ್ಟು ಸುಂದರ ಅದ ನೋಡ್ರಿ ಆತ್ಮ ಎಷ್ಟು ಎಷ್ಟು ಸುಂದರ ಅದ ಎಷ್ಟು ಗಂಭೀರವಾಗಿದೆ ಎಷ್ಟು ಶಾಂತಿದಾಯಕವಾಗಿದೆ ಎಷ್ಟು ವಿಶಾಲವಾಗಿದೆ ಎಷ್ಟು ಅನಂತವಾಗಿದೆ ಈ ಜ್ಞಾನ ಕಸ್ಯೈವ ದೃಢೈವ ನಿಷ್ಠ ಅದರಲ್ಲಿಯೇ ನಾನಾಗಿ ಇರುವಿಕೆ ಅದು ನಾನೇ ಆಗಿ ಅದರಲ್ಲಿ ಇರುವಿಕೆ ವೆರಿ ಬ್ಯೂಟಿಫುಲ್ ಇಂತಹ ಈ ಸತ್ ಆತ್ಮ ಮುಗಿದು ಹೋತ್ರಿ ಉಪನಿಷತ್ ಮುಗಿದ ಹೋತಿ ಇನ್ನೇನು ಇನ್ನೇನು ಆವಾಗಿವಾಗ ಇನ್ನೇನೋ ಸಂಶಯ ಬರ್ತಾವೆ ಪ್ರಶ್ನೆ ಉದ್ಭವ ಆಗ್ತಾವೆ ಆ ಪ್ರಶ್ನೆಗಳು ಆ ಸಂಶಯಗಳು ಅವುಗಳನ್ನ ಕಟ್ ಡೌನ್ ಮಾಡ್ಕೋತ ಈ ಮಾಲಿ ತೋಟದಾಗಿ ಏನ್ ಮಾಡ್ತಾನಂದ್ರ ಅವ ಒಂದ್ ಕಟ್ಟಿಂಗ್ ಮಷೀನ್ ಇಟ್ಕೊಂಡ ಹೌದಲ್ಲ ಅವೇನ್ ಮಾಡ್ತಾನ ಕಟ್ ಕಟ್ ಕಟ್ ಕಟ್ ಮಾಡ್ಬೋದು ಕಟ್ ಮಾಡ್ಬೋದು ಏನೇನ್ ಕಟ್ ಮಾಡ್ತಾನ ಯಾವ ಶೇಪಿನೊಳಗೆ ಆ ಚಂದದಕ್ಕೆ ಅಕಸ್ಮಾತ್ ನೆನಪಾತಿದ್ದಾರೆ ಯಾವ ಶೇಪಿನೊಳಗೆ ಅವನಿಗೆ ಗಿಡ ಬೆಳಿಬೇಕು ಅಂತ ಅವನ ಹೃದಯದ ಚಿತ್ರ ಇದೆ ಆ ಚಿತ್ರಕ್ಕೆ ಎಕ್ಸ್ಟ್ರಾ ಏನೇನು ಬಂದದ ಅದನ್ನೆಲ್ಲ ಏನ್ ಮಾಡ್ತಾನ ಕಟ್ ಮಾಡ್ತಾರೆ ಈಗ ಇಷ್ಟು ಉಪನಿಷತ್ ಹಾಕಿ ಮತ್ತೆಲ್ಲ ಮುಗಿದ ಹೋಗುದು ಅಂತೀರಿ ಇಂಥ ಬಿಸಿಲಾಗಿ ನಮ್ಗೆ ಯಾಕೆ ಸಣ್ಣ ಕೂಡಿ ಹಾಕಿ ನೀವನ್ನ ನಮೂನೇ ಒಂದು ತಲೆ ಕೊರಲಿಕ್ಕೆ ಅರ್ಧ ಒಳಗೆ ಹೋದಂಗೆ ಹೋಗ್ತದೆ ಅರ್ಧ ಹೊರಗೆ ಹೋಗ್ತದೆ ಯಾಕೆ ನಮ್ಗೆ ಇಷ್ಟು ದ್ರಣ ಮಾಡ್ತೀನಿ ಕೇಳಿದ್ರೆ ಇಷ್ಟ ಒಳಗೆ ಏನು ಸಂಶಯಗಳು ಹೋಗ್ತಾವ ವಾಸ್ತವಿಕವಾಗಿ ಏನ್ ಹೇಳಬೇಕು ಹೇಳಬಹುದು ಸತ್ ಪ್ರತ್ಯಯ ಅದೇ ನೀನಾಗಿತ್ತು ಇನ್ನು ಮುಂದೆ ಈ ಸಂಶಯಗಳು ಈ ಸಂದೇಹಗಳು ಈಗ ನಾವು ನೋಡೋಣ ಒಂದು ಚಿಂತಾರಹಿತ ವೃದ್ಧಾಕ್ಯ ಅನ್ನೋ ಶಬ್ದ ಹೌದಾ ಆ ಚಿಂತಾರಹಿತ ವೃದ್ಧಾಕ್ಯ ಅಂತಂದ್ರೆ ಅವು ಎಲ್ಲ ವೃತ್ತಿ ಪ್ರತ್ಯಯಗಳು ಅವು ಏನು ಇಮೋಷನಲ್ ಫೀಲಿಂಗ್ಸ್ ಇವೆ ಅವು ಕೂಡ ಪ್ರತ್ಯಯಗಳು ಅವು ಕೂಡ ಪ್ರತ್ಯಯಗಳು ನನಗೆ ಲಾಭ ಆತು ಇದೊಂದು ಪ್ರತ್ಯಯ ನನ್ನ ನುಕ್ಸಾನ ಆತು ಇದೊಂದು ಪ್ರತ್ಯಯ ನನಗ್ಯಾಕೋ ಭಾರಿ ಇಷ್ಟ ಅನಿಸ್ತು ಆ ಇಷ್ಟ ಅನಿಸ್ತು ಅನ್ನೋದು ಕೂಡ ಒಂದು ಪ್ರತ್ಯಯ ಈ ಪ್ರತ್ಯಯಗಳ ರಾಶಿ ಎಲ್ಲಿದೆ ಅಂತಂದ್ರೆ ಅಂತಃಕರಣದಲ್ಲಿ ಹೌದಾ ಇರ್ಲಿ ಬಿಡಿ ಅವು ಅಂತಃಕರಣದಲ್ಲಿ ಈರ್ ಇವೆ ಅಂತ ನಮಗನಿಸ್ತದೋ ಏನು ಅವು ನನಗಿವೆ ಅಂತ ಅನಿಸ್ತದೆ ದುಃಖ ಅಂತ ಕಾರಣ ಅನ್ನುವ ಪೆಟ್ಟಿಗೆಯಲ್ಲಿ ಇದೆ ಅಂತ ನಮ್ಗೆ ಅನಿಸ್ತದೋ ಏನ್ ನಾನೇ ದುಃಖಿ ಅಂತ ಅನಿಸ್ತದೆ ಅಂತ ಅನ್ನಿಸ್ತದ ಜಾನಕಿ ಇದೆ ಜಾನಕಿ ಸರ್ಟಿಫಿಕೇಟ್ ಒಳ್ಳೆ ಗಂಡಿ ಸರ್ಟಿಫಿಕೇಟ್ ಒಳ್ಳೆ ಗಂಡ ಸಾಮಾನ್ಯವಾಗಿ ಏನಿಸ್ತದೆ ನನಗೆ ನಾನೇ ದುಃಖಿ ಹೌದ ಹಾಗಾದ್ರೆ ಎಲ್ಲ ಪ್ರತ್ಯಯಗಳು ಸತ್ತನ್ನ ಆಶ್ರಯಿಸಿದ್ದಾದರೆ ಆ ಎಲ್ಲ ಪ್ರತ್ಯಯಗಳು ನನ್ನನ್ನು ಕೂಡ ಆಶ್ರಯಿಸಿವೆ ಇಲ್ಲಿ ನಾನು ಎನ್ನುವುದು ಒಂದು ಸತ್ ಎನ್ನುವುದು ಒಂದು ಅಂತ ನಮಗನಿಸ್ಬಹುದಲ್ಲ ನಾನು ಎನ್ನುವುದನ್ನು ಅಹಂಕಾರ ಅಂತ ಅಂದುಕೊಂಡೆ ಸತ್ರು ಎನ್ನುವಂತದ್ದು ಆತ್ಮ ಬಂದ್ಕೊಂಡ್ರೆ ಒಟ್ಟು ಎಷ್ಟಾದ್ರು ಆಜು ಬಾಜು ಅವನ ಅಕ್ಕಪಕ್ಕವನ ಮೇಲೆ ಕೆಳಗವನ ಎಷ್ಟವ ಸ್ವಾಮಿ ನಾನು ಆತ್ಮ ಅನ್ನೋದು ಅಂದ ಆಮೇಲೆ ನಾನು ಸುಖಿ ದುಃಖಿ ಅನ್ನೋದು ಇನ್ನೊಂದು ಎರಡಾದ್ರು ಎರಡಾದ್ರುಪ ವೇದಾಂತ ಶಾಸ್ತ್ರ ಹೇಳ್ತದೆ ವಿ ಹ್ಯಾಡ್ ಅಲ್ಲ ಒಂದ ಆ ಒಂದೇ ಇರುವ ಆ ಒಂದನ್ನೇ ತಪ್ಪಾಗಿ ಗ್ರಹಿಸಿದ್ದರೆ ಅಹಂಕಾರ ಅಹಂಕಾರವನ್ನ ಸರಿಯಾದ ರೀತಿಯಲ್ಲಿ ಅರ್ಥಿಸಿಕೊಂಡಿದ್ದೆ ಆದರೆ ಅದು ಆಗಮ ಅದನ್ನು ಇಲ್ಲಿ ಹೇಳ್ತಾರೆ ಎಲ್ಲಿವರೆಗೂ ಈ ಅಹಂಕಾರ ಇದೆಯೋ ಅಲ್ಲಿವರೆಗೂ ಪ್ರತ್ಯಯಗಳಲ್ಲಿಯ ನಮ್ಮ ಅಭಿಮಾನ ಸ್ಟಾಪ್ ಆಗುವುದು ಪ್ರತ್ಯಯಗಳಲ್ಲಿಯ ಅಭಿಮಾನ ನಿಲ್ಲುವವರೆಗೂ ಅಹಂಕಾರ ಅಳಿಯೋದಿಲ್ಲ ಅಹಂಕಾರ ಇರುವರಿಗೂ ಅಭಿಮಾನ ನಿಲ್ಲೋದಿಲ್ಲ ಅಭಿಮಾನ ಇರುವವರಿಗೂ ಅಹಂಕಾರಕ ಅಳಿವಿಲ್ಲ ಅಹಂಕಾರ ಇರುವರಿಗೂ ಅಭಿಮಾನ ನಿಲ್ಲೋದಿಲ್ಲ ಯಾವ ಮೊದಲು ಬಿಡೋಣ ಅಹಂಕಾರ ಮೊದಲು ಬಿಡೋಣ ಅಂತಂದ್ರೆ ಅಭಿಮಾನದಲ್ಲಿಯೇ ಅಹಂಕಾರ ಇರು ಅವಂತ ಅಭಿಮಾನ ಬಿಡಬೇಕು ಅಭಿಮಾನ ಬಿಡಬೇಕು ಅಂತಂದ್ರೆ ಅಭಿಮಾನಿತನಾದವನೇ ಅಹಂಕಾರ ಏನ್ ಮಾಡೋದ ಪೈಗ ಅದನ್ನ ಹೇಳ್ತಾರೆ ಭಾರಿ ಸುಂದರವಾಗಿರುತ್ತಾರೆ ಏನಂದ್ರೆ ಮೃತ್ಯುಂಜಯ ಎರಡನೇ ಶ್ಲೋಕ ಇದು ಪ್ರಾರ್ಥನಾ ಇನ್ನು ಪ್ರಾರ್ಥನಾದೊಳಗಿದ್ದೀವಿ ಪ್ರಾರ್ಥನೆ ಎರಡನೇ ಶ್ಲೋಕ ಮೃತ್ಯುಂಜಯ ಮೃತ್ಯುಭಿಯಾಶ್ರಿ ಅಹಂ ಅತಿ ಮೃತ್ಯುಮುಪೈತಿ ಪೂರ್ವ ಅಥ ಸ್ವಭಮ ತು ಕಥರ್ಮೃತ್ಯು ವಕ ಮೃತ್ಯುಂಜಯ ಮೃತ್ಯು ಭಿಶ್ರಿ ಅಹಂ ಮತಿಪತಿ ಪೂರ್ವ ಅಥ ಸ್ವಭಮೃತು ತು ಕಥೃತ್ಯು ಮೃತ್ಯು ಮೃತ್ಯುಂಜಯ ಆಶ್ರಿ ಮೃತ್ಯು ಬಿಯ ಬಿಯ ಅಂದ್ರೆ ಭಯದಿಂದ ಯಾವ ಭಯದಿಂದ ಮೃತ್ಯು ಬಿಯ ಮರಣದ ಭಯದಿಂದ ನಾವು ಆಶ್ರಯಿಸ್ತೀವಿ ಯಾರನ್ನು ಆಶ್ರಯಿಸ್ತೀವಿ ಮೃತ್ಯುಂಚಯನನ್ನು ಆಶ್ರಯಿಸ್ತೀವಿ ತಂಬಕಂ ವಿಜಾಮಗೆ ಸುಗಂಧಿಂ ಪುಷ್ಟವರ್ಧನನು ಗುರುವಾರು ಕಮಿವ ಬಂಧನ ಮೃತ್ಯೋ ಮುಖಿ ಯಮಾಂತ ಯಾರನ್ನು ಆಶ್ರಿಸಿದ್ವಿ ಮೃತ್ಯುಂಜಯ ಯಾಕಪ್ಪ ಮೃತ್ಯುಂಜಯ ಚಪ್ಪ ಮಾಡ್ತಿ ಮೃತ್ಯುಂಜಯ ಹೋಮಿ ಯಾಕೆ ಮಾಡ್ತಿ ಮೃತ್ಯುಂಜಯ ಹೇಳಿ ಅಭಿಷೇಕ ಯಾಕೆ ಮಾಡ್ತಿ ಆ ಮಂತ್ರ ಹೇಳಿ ಅಭಿಷೇಕ ಯಾಕೆ ಮಾಡ್ತಿ ಸ್ವಾಮಿ ಯಾರು ಹೇಳೋದ ಸ್ವಾಮಿ ಈ ತಿಂಗಳನ್ನ ಸ್ವಲ್ಪ ನನಗೆ ಅಪಾಯ ಏನಪಾಯ ಪ್ರಾಣ ಪ್ರಾಣಾಪಾಯ ಆ ಭಯದಿಂದ ನಾನು ನಿವೃತ್ತನಾಗಬೇಕೆಂದ್ರು ಯಾರಿಗೆ ಶರಣ್ ಹೋಗ್ತೀನಿ ಹೌದಾ ಈಗ ಅಹಂಕಾರ ಇಟ್ಕೊಂಡು ಶರಣ್ ಹೋಗ್ತೀಯೋ ಅಹಂಕಾರ ಬಿಟ್ಕೊಟ್ಟು ಶರಣ ಹೋಗ್ತೀವಿ ಹೇಳ ಇಟ್ಕೊಂಡು ಶರಣ ಹೋದ್ರೆ ಶರಣ ಶರಣಾಗತಿಗೆ ಅರ್ಥ ಇಲ್ಲ ಬಿಟ್ಕೊಟ್ಟು ಶರಣ ಹೋದ್ರೆ ನಿನಗೆ ಶರಣ ಹೋಗೋ ಅವಶ್ಯಕತೆ ರಮಣ ಮೃತ್ಯುಭಿಯ ಆಶ್ರಿನಾಶ್ರಿತ ಮೃತ್ಯುಂಜಯ ಆಶ್ರಿತ ನಿಜವಾದ ಶರಣಾಗತಿನ ಹೊಂದಿದವರು ಯಾರ್ಯಾಗ ಅವರ ಅಹಂ ಮತಿ ಪೂರ್ವ ಉಪೈತಿ ಮೃತ್ಯು ಪೂರ್ವ ಉಪೈತಿ ನಿಜವಾದ ಶರಣಾಗತನ ಯಾವನಾಗಿದ್ದಾನೋ ಅವನು ಶರಣಾಗತವಾಗುವ ಪೂರ್ವದಲ್ಲಿಯೇ ಅಹಂಕಾರವನ್ನು ಕಳೆದುಕೊಂಡಿರುತ್ತಾನೆ ಯಥ ಮಾರ್ಕಂಡೇಯ ಯಥಾಭಾಗದಲ್ಲಿ ಹೇಳಬೇಕು ಅಂದ್ರೆ ಮಾರ್ಕಂಡೇಯ ಮಾರ್ಕಂಡೇಯ ಯಾರಲ್ಲಿ ಶರಣ ಹೋಗ್ತಾನೆ ಶಿವನಲ್ಲಿ ಶರಣ ಯಾರು ಶಿವ ಮೃತ್ಯುಂಜಯ ಮೃತ್ಯುವನ್ನ ಜಯಿಸಿದವನು ಯಾರೋ ಅವನು ಮೃತ್ಯುಂಜಯ ಮೃತ್ಯವನ್ನು ಜಯಿಸಿದವನು ಯಾರು ಶಿವ ಮರಣವನ್ನು ಜಯಿಸಿದವನು ಆ ಮೃತ್ಯುಂಜಯನನ್ನ ಮಾರ್ಕಂಡೆಯು ಶರಣ ಹೋಗ್ತಾನೆ ಯಥಾಭಾಗದಲ್ಲಿ ಬರುತ್ತದೆ ಅಂದಿನ ದಿವಸ ಅವನ ಹದಿನಾರನೇ ಶಿವರಾತ್ರಿ ಆ ಹದಿನಾರನೇ ಶಿವರಾತ್ರಿಯೊಂದು ಅವನಿಗೆ ಹದಿನಾರು ವರ್ಷ ಪೂರ್ತಿ ಮುಗಿದಿರುತ್ತದೆ ಆ ಶಿವರಾತ್ರಿಯಂದು ಅವನಿಗೆ ಹದಿನಾರು ವರ್ಷ ಮುಗಿದಿದ್ದರ ಬಗ್ಗೆ ಅವನಿಗೆ ಅರಿವಿರೋದಿಲ್ಲ ಏನು ಹದಿನಾರನೇ ವರ್ಷಕ್ಕೆ ಮರಣ ಇದೆ ಅನ್ನೋದು ಅವನಿಗೆ ಅರಿವಿರುವುದಿಲ್ಲ ತಂದೆ ತಾಯಿಗಳು ಮಾತಾಡ್ತಾ ಇರೋದು ಅವನು ಕೇಳಿಸ್ತದೆ ಅವರು ದುಃಖದಿಂದ ಪ್ರಲಾಪ ಮಾಡ್ತಾ ಇರ್ತಾರೆ ದುಃಖ ದುಃಖಿಗಳಾಗಿರ್ತಾರೆ ಇವನು ಬಂದು ತಿಳಿಸಿ ಹೇಳ್ತಾನೆ ಘಟ ಒಡಿತದಷ್ಟೇ ಮಣ್ಣು ಸಹ ಇರ್ತದೆ ಘಟಾಕಾಶ ಅನ್ನುವಂಥದ್ದು ಹೊರಟೋಗ್ತದೆ ಆದ್ರೆ ಆಕಾಶ ಹಾಗೆ ಇರ್ತದೆ ಅಂತ ಆಕಾಶ ಸ್ವರೂಪನೇ ನಾನಾಗಿದ್ದರಿಂದಾಗಿ ನೀವಿ ದುಃಖ ಮಾಡಬೇಡ್ರಿಂದ ಆ ತಂದೆ ತಾಯಿಗಳಿಗೆ ಅದು ಅಷ್ಟು ಸಮಂಜಸ ಅನಿಸೋದಲ್ಲ ಅವರು ಒಪ್ಪ ಏಕೆಂದ್ರೆ ಬಹಳ ತಪಸ್ಸಿನಿಂದ ಆ ಮಗನನ್ನು ಪಡೆದಿರ್ತಾರವರು ಆ ದುಷ್ಟನಾದಂತಹ ದೀರ್ಘ ಆಯುಷ್ಯವನ್ನು ಹೊಂದಿದವನು ಬೇಕೋ ಅಥವಾ ಕೀರ್ತಿವಂತನಾದಂತಹ ಅಲ್ಪಾಯುಷ ಬೇಕು ಅಂತ ಕೇಳಿದಾಗ ಅಲ್ಪಾಯಿಸಬೇಕು ಅಂತ ಸಿದ್ಧ ಇಲ್ಲ ಆದರೆ ಕೀರ್ತಿವಂತನಾಗಬೇಕು ಅಂತವರು ಪ್ರಾರ್ಥಿಸಿಕೊಂಡಿದ್ದರಿಂದಾಗಿ ಅವನು ಪ್ರಾರ್ಥನಾಗಿರ್ತಾನೆ ಅಂತ ಮಗ ಇವತ್ತೇನಾಗಿದ್ದಾನೆ ಒಂದು ಮಾರ್ಕಂಡೆಯ ಗುರುಕುಲ ಅನ್ನು ಸಂಸ್ಥಾಪನೆ ಮಾಡಿ ಅಲ್ಲಿ ಉಪನಿಷತ್ತುಗಳ ಮತ್ತು ವೇದಾಂತದ ಪ್ರಚಾರವನ್ನು ಸುಂದರವಾಗಿ ಯಶಸ್ವಿಯಾಗಿ ಹದಿನಾರನೇ ವಯಸ್ಸಿಗೆ ಅವನು ಮಾಡ್ತಾ ಇರ್ತಾನೆ ಅವನು ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದಾಗ ಇವಳು ಮಾತಾಡ್ತಾ ಇದ್ರು ಅವನು ಕೇಳಿಸ್ತದೆ ಸಮಾಧಾನ ಹೇಳ್ತಾನೆ ಅವರು ಸಮಾಧಾನ ಆಗೋದಿಲ್ಲ ಆ ನಂತರ ಅವನು ಹೋಗಿ ತಂದೆ ತಾಯಿಗಳಿಗೆ ಈ ಪ್ರಕಾರವಾದ ದುಃಖ ಸರಿ ಆಗಬಾರದು ಇದು ಆರತಿ ಆಗಬಾರದು ಅಂತೇಳಿ ಅವನು ಭಗವಂತ ಶಿವನನ್ನ ಅವನು ಸಮರ್ಪಿಸ್ಕೊತಾನೆ ಹೆಂಗೆ ಸಮರ್ಪಿಸ್ಕೊತಾನೆ ಹೋಗಿ ಆ ಶಿವನನ್ನ ಗಟ್ಟಿಯಾಗಿ ಹತ್ಕೊಂಡ ಅವನು ಹೋಗಿ ಆ ಮೃತ್ಯುಂಜಯನ ಅಪ್ಪಿಕೊಂಡಾಗ ಯ ಬರ್ತಾನೆ ಅವನ್ ಟೈಮ್ ಆಗ್ತದೆ ಎಲ್ಲ ಕರಾರುವಕ್ಕ ಕೆಲಸ ಮಾಡ್ತಾರೆ ಅದೇ ಇವತ್ತಿನ ಕಾಲ ಅಲ್ಲ ಅದು ಅಂದಿನ ಕಾಲ ಇವತ್ತ ಯಮನೂ ಲೇಟ್ ಬರ್ತಾನೆ ಬ್ರಹ್ಮನೂ ಲೇಟ್ ಆಗಿ ಕೆಲಸಲ ಅರ್ಲಿ ಬರ್ತಾರೆ ಮೂರು ದಿವಸ ನಾಲ್ಕು ದಿವಸ ಹತ್ತು ದಿವಸ ಹದಿನೈದು ದಿವಸ ಮುಂಚೆನೇ ಬರ್ತಾನ ಬ್ರಹ್ಮ ಸಿಸ್ ಮಾಡಿ ತಗೋ ಅಂತ ಕೊಟ್ಟ ಕ್ರಿಯೇಟರ್ ಬ್ರಹ್ಮ ಇವರು ಕೆಲಸ ಲೇಟ್ ಆಗಿ ಬರ್ತಾರೆ ಯಮ ತಗೊಂಡ್ವಿ ಎಲ್ಲ ಮುಗಿದದೆ ಮನೆ ತಗೊಂಡು ಹೋಗುದಿಲ್ಲ ಬಂದಲ್ಲ ಆರು ದಿನ ಇನ್ನೂ ಜೀವನ್ ತೋದುತ್ತ ಸೊ ಇಂಥ ಕೇಸಲ್ಲಿ ಎಷ್ಟು ಆಗಿ ಅವರಿಗೆ ಗೊತ್ತದೆ ಮುಗದೆ ಹೋದ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ಮೇಲೆ ದುಃಖ ಯಜ್ಞಾನೆ ಆದ್ರೆ ಆಗಿನ ಕಾಲ ಹಂಗಿದ್ದಿಲ್ಲ ಅವನು ಕರೆಕ್ಟ್ ಯಮ ಟೈಮಿಂಗ್ ಪರ್ಫೆಕ್ಟ್ ಆಗಿ ಬಂದೇ ಬಿಟ್ಟ ಹನ್ನೆರಡು ಗಂಟೆ ಆಗಿತ್ತು ಮಧ್ಯರಾತ್ರಿ ಬಂದವನೇ ಪಾಶ ಹಾಕಿಬಿಟ್ಟ ಅವನು ಪಾಶ ಹಾಕಿದಾಗ ಇವನ್ ಯಜ್ಞಿಂದ ಬಿಡ್ತಾನೆ ಶಿವ ಯಜ್ಞದ ಬರ್ತಾನೆ ಸುಮ್ಮನೆ ಗೇಟ್ ಕಾಯ್ಕೊಂಡಿರುವಂತ ನಂಗಿಟ್ರೆ ಯಮನಿಗೆ ಗೇಟ್ ಕೀಪರ್ ಯಮ್ಮ ಅವನ್ ಏನ್ ಕೆಲ್ಸಪ್ಪ ಬರೋರು ಯಾರ ಹೋದವಾಗ ಆ ಟ್ರೆಕ್ ಆಗಿ ಅವ್ರ ಟಿಕೆಟ್ ತೆಗೆದು ಒಳಗ್ ಬಿಡು ಅವ್ರ ಟಿಕೆಟ್ ಕೊಟ್ಟು ಹೊರ ಕಳಿಸು ಇಷ್ಟು ಮಾಡ್ಕೋತ ನೀರು ಅಂತ ಹೇಳಿದ್ರೆ ನೀನ್ ನನಗೆ ಹಾಕ್ತೇವ್ರೋ ಮಹಾರಾಯ ಅಂತೇಳಿ ಅವನು ಆ ಲಿಂಗವನ್ನ ಒಡೆದು ಕಥಾಭಾಗ ಆದ್ರೂ ಕೂಡ ಇದ್ರ ತತ್ವ ಹೆಚ್ಚಂದದ ನೋಡು ಕಥಾಭಾಗ ಆಗಿದ್ರು ಕೂಡ ಅವನು ಲಿಂಗ ಒಡೆದು ಹೊರಗೆ ಬಂದು ಅವನು ಹೇಳ್ತಾನೆ ಏನ್ ನೀನ್ ಮಾಡ್ತಾ ಇರೋದು ನನಗೆ ಹಾಕ್ತೇವ ಪಾಷ ಅವನು ಯಮ ಕೈ ಮುಗಿತಾನೆ ಭಗವಂತ ನಾನು ಅದಕ್ಕಾಗಿ ಬಂದಿದ್ದಲ್ಲ ನಂದೊಂದು ಗಿಲಾಕಿ ಕಿಟ್ಕೊಂಡ ಇದು ನನ್ನ ಕಸ್ಟಮರ್ ಇದೆ ನನಗೆ ಬೇಕಿದು ತಗೊಂಡು ಹೋಗ್ಬೇಕು ನಾನು ನನ್ನ ಟೈಮ್ ಆಗ್ಯದ್ದು ಅವನ್ ಟೈಮ್ ಆಗ್ಯದ ನಾನು ತಗೊಂಡು ಹೋಗ್ಬೇಕ ಅವನ ಟೈಮ್ ಆಗ್ಯದ ಅಂತ ನೀ ಎಲ್ರಿ ಯಾರಿ ಹೇಳ್ತೀನಿ ನೀನು ಅವನಿಗೆ ಅವನ ಟೈಮ್ ಆಗ್ಯದ ಅಂತ ಅವ ಅನ್ನೋ ನಾನು ಇದ್ದ ನೀನು ಶಿವನ ಮತ್ತು ಯಮನ ವಾದ ಶುರುವಾಗ್ತದೆ ಅವನು ಅನ್ನೋ ಅಲ್ಲಿದ್ದಾನೇನು ಅವನು ಅನ್ನೋವನು ಅಲ್ಲಿ ಇದ್ದದ್ದಾದ್ರೆ ಅವನಿಗೆ ಹಾಕ ಪಾಶನ ಬೇಡ ನಂಗೆ ಯಾವಾಗ ಯಾವ ಕ್ಷಣ ಅವನು ನನಗೆ ಸಮರ್ಪಿಸಿಕೊಂಡನು ಅಲ್ಲಿಗೆ ಮುಗಿತು ಅಹಂಕಾರ ಇಲ್ಲ ಅಹಂ ಮತಿಹಿ ಪೂರ್ವಂ ಮುಗೈತಿ ಯಾವ ಕ್ಷಣ ಅವನು ತನ್ನನ್ನು ಶರಣಾಗತನಾಗಿ ಮಾಡಿಕೊಂಡನ ಆ ಕ್ಷಣವೇ ಅವನ ಅಹಂಕಾರ ಏನಾಗಿರ್ತದೆ ಅದು ಹೋಗಿಬಿಟ್ಟಿರ್ತದೆ ನಾಶ ಆಗೋಗಿರ್ತದೆ ಆವಾಗಲೇ ಶರಣಾಗತಿ ಪೂರ್ತಿ ಆಗುತ್ತೆ ಪೂರ್ವಂ ಉಪೈತಿ ಮೊದಲೇ ಹೋಗಿಬಿಟ್ಟಿರ್ತದೆ ಯಾವ ಕ್ಷಣ ಅವನು ಶರಣಾಗುತ್ತನಾಗಿರ್ತಾನೆ ಆ ಕ್ಷಣದಲ್ಲಿಯೇ ಅದು ಏನಾಗುತ್ತೆ ಅಹಂಕಾರ ನಾಶವಾಗುತ್ತೆ ಅಹಂಕಾರ ಇದ್ದರೆ ಜೀವ ಜೀವ ಇದ್ದರೆ ಸಾವು ನೋವು ಈ ರಾಗದ್ವೇಷ ಧರ್ಮಧರ್ಮ ಪಾಪುಣ್ಯ ಇವೆಲ್ಲ ಅಹಂಕಾರ ಇರುವವರೆಗೆ ಮಾತ್ರ ಯಾವ ಕ್ಷಣದಲ್ಲಿ ಅಹಂಕಾರವು ನಶಿಸಿ ಹೋಯಿತೋ ನೀನ್ ಯಾವಲ್ಲಿ ಅವನಿಗೆ ಪಾಶ ಹಾಕುವನು ನೀನ್ ಯಾರ ಯಾರು ನನಗೆ ಸಮರ್ಪಿಸಿಕೊಂಡಿರ್ತಾರೋ ಅವರಲ್ಲಿ ನಿನ್ನ ಕೆಲಸ ಏನಿಲ್ಲ ಹೋಗ ಅವ ಹುಟ್ಟು ಸಾವುಗಳ ಲೆಕ್ಕಾಚಾರದಿಂದ ಏನಾಗ್ಬಿಟ್ಟ ಮುಕ್ತನಾಗಿಬಿಟ್ಟ ಅದಕ್ಕೆ ಆ ಕಥಾಭಾಗ ಇಲ್ಲಿ ಸರಿ ಅನ್ನಿಸ್ತದೆ ಅಹಂಮತಿ ಮೃತ್ಯುಂ ಉಪೈತಿ ಪೂರ್ವಂ ಅಥಃ ಸ್ವಭಾವಾತ್ ಅಮೃತು ಸ್ವಭಾವತ್ ಅಮೃತ ನಾವೆಲ್ಲರೂ ಸ್ವಭಾವದಿಂದ ಅಮೃತರು ಮೃತರು ಎಂದು ಅಂದುಕೊಂಡಿದ್ದೇವೆ ಮೃತರು ಎಂದು ಭಾವಿಸಿಕೊಂಡಿದ್ದೇವೆ ಆದ್ರೆ ನಮ್ಮ ಸಹಜತೆ ಏನು ಅಮೃತ ಇಂತಹ ಅಮೃತ ಸ್ವರೂಪರೇ ಆದ ನಮಗೆ ಪುನಃ ಮೃತ್ಯು ದಿಯ ಅವಕಾಶ ಕಥಂ ಇಂತಹ ನಮಗೆ ಪುನಃ ಮೃತ್ಯುವಿನ ಭಯದ ಅವಕಾಶ ಎಲ್ಲಿದೆ ಮರಣದ ಬುದ್ಧಿ ನಮಗೆಲ್ಲಿ ಸಿಕ್ಕಿಸ್ತಿದೆ ನಾನು ಮರಣಿಸುತ್ತೇನೆ ನಾನು ಸಾಯುತ್ತೇನೆ ನನಗೆ ಸಾವಿನ ಭಯ ಇದೆ ಇತ್ಯಾದಿ ಇತ್ಯಾದಿ ಇತ್ಯಾದಿ ಇತ್ಯಾದಿ ನಾನು ಎನ್ನುವ ಅಭಿಮಾನಿತ ಅಹಂಕಾರವನ್ನ ಆಶ್ರಯಿಸಿಕೊಂಡಿದೆ ಏನು ಅಭಿಮಾನಿತ ದೇಹವನ್ನ ಅಭಿಮಾನದಿಂದ ಆಶ್ರಯಿಸಿದಾಗ ಸಾವಿನ ಅನಿಸಿಕೆ ದೇಹದಲ್ಲಿ ನಾನು ಎನ್ನುವ ಅಭಿಮಾನವನ್ನು ಹೊಂದಿದಾಗ ಸಾವಿನ ಅನಿಸಿಕೆ ಭಯ ಸಹಿಸಲಾರದ ಭಯ ತೀರಲಾರದ ಭಯ ಈ ಭಯಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ ನಮ್ಮ ಗಾಢ ನಿರ್ಧಾರ ಏನು ಇನ್ನೊಬ್ರು ಯಾರು ಬಂದು ಹೇಳಬೇಕಾಗಿಲ್ಲ ನಮಗೆ ಇಂಥ ದಿವಸನೇ ಸಾಯ್ತೀವೋ ಹೇಳಿದ್ರೆ ಹೇಳಿ ಆದ ನಾನು ಒಂದು ಸಾಯ್ತೇನೆ ಅನ್ನೋದ್ರೆ ಯಾರು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ನಮಗೆಲ್ಲ ಗಟ್ಟಿಯಾಗಿ ಬಿಟ್ಟರು ಏನದು ನಾವು ಸಾಯುವವರು ಕರೆಕ್ಟ್ ಪರ್ಫೆಕ್ಟ್ ನಾವು ಯಾರು ಸಾಯುವವರು ಅಂತ ಯಾರಿಗನಿಸಿಲ್ಲ ಇಷ್ಟೊಂದು ಗಾಢವಾಗಿ ಯಾಕದು ನಿಂತ್ಕೊಂಡು ನಂದ್ರು ಮನಸ್ಸು ಇಷ್ಟೊಂದು ಗಾಢವಾಗಿ ನನಗೆ ನಾನು ಸಾಯೋನು ಯಾವನ ಅಹಂಕಾರ ಕಳೆದುಕೊಂಡಿರ್ತಾನೋ ಅವನಿಗೆ ಈ ಅನಿಸಿಕೆ ಅಂತ ಇಲ್ಲಿ ಹೇಳ್ತದೆ ಇವರಲ್ಲಿ ರಾಜ ಕೂಟ ಎಲ್ಲಿವರೆಗೂ ಅಹಂಕಾರ ಇದೆಯೋ ಅಲ್ಲಿವರೆಗೂ ಈ ಿ ಗೋಪಿಕೆಯಲ್ಲೂ ಕೃಷ್ಣ ರಾಸಲೀಲೆಯಲ್ಲಿ ಅವರು ನೃತ್ಯದಲ್ಲಿ ತೊಡಗಿರುತ್ತ ಪ್ರತಿಯೊಬ್ಬ ಗೋಪಿಕೆ ಜೊತೆಗೆ ಒಬ್ಬ ಕೃಷ್ಣ ಸರಿ ಆಯ್ತಾ ಪ್ರತಿಯೊಬ್ಬ ಗೋಪಿಕೆಯ ಜೊತೆಗೆ ಒಬ್ಬ ಕೃಷ್ಣ ಅಂಗಣ ಮಾಧವ ಮಾಧವ ಅಂಗಣ ಮಾಧವ ಅಂಗಣ ಮಾಧವ ಅಂಗಣ ಮಾಧವ ಅಂಗ ಮಾಧವ ಅಂಗ ಮಾಧವ ಅಂಗಣ ಮಾಧವ ಅಂಗಣ ಮಾಧ ಅಂಗಣ ಅಂದ್ರೆ ಗೋಪಿಕ್ ಮಾಧವ ಮಾಧವ ಅಂಗಣ ಅಂಗಣ ಸೊ ಒಂದು ಅಂಗಣ ಅಂದ್ರೆ ಗೋಪಿಕೆ ಇನ್ನೊಂದು ಅಂಗಣ ಅಂದ್ರೆ ಗೋಪಿಗೆ ಗೋಪಿಕೆ ಗೋಪಿಕೆ ಮಧ್ಯದಲ್ಲಿ ಯಾರಿದ್ದಾರೆ ಮಾತ ಹೌದೋ ಎಲ್ಲರಿಗೂ ಖುಷಿ ನನ್ ಜೊತಿನೂ ಮಾಧುವ ನನ್ ಜೊತಿನೂ ಮಾಧವ ನನ್ನ ಜೊತಿನೂ ಮಾಧವ ನನ್ ಜೊತಿನೂ ಕೃಷ್ಣ ನನ್ ಜೊತಿನೂ ಕೃಷ್ಣ ನನ್ ಜೊತೆ ಖುಷಿ ಎಲ್ಲ ಅಬ್ಬ ನನ್ ಜೊತೆ ಇಷ್ಟೊತ್ತು ಕೃಷ್ಣ ಇದ್ದಾನಲ್ಲ ಒಳ್ಳೆ ಪಾಠ ಸಿಗ್ತ ಹೀಗೆ ಎಷ್ಟು ಸಲಹಾ ಹೇಳಿದ ಪ್ರಯತ್ನ ಮಾಡಿದ್ದು ಆಕೆಗೆ ಸಿಗಲಿಲ್ಲ ಕೃಷ್ಣ ಯಾರಿಗ ಸಿಕ್ಕ ನನಗೆ ಸಿಕ್ಕ ಆಕಿದೇನಾಯ್ತು ಹಣೆ ಬಾರ ಅಂತ ಈ ಗೋಪಿಕೆ ಆ ಕಡೆಗೆ ನೋಡಿದ್ರು ಆ ಕಡೆ ನೋಡಿಕೊಳ್ಳೆ ಈ ಕಡೆ ಇರೋ ಕೃಷ್ಣ ಏನಾಗ್ಬಿಟ್ಟು ಯಾಕಪ್ಪ ಈ ಬುದ್ಧಿ ನನಗೆ ಭಯ ಭಯ ಅಕ್ಕಿ ಹತ್ತಿರುವ ಕೃಷ್ಣ ಇತ್ತ ಅಂದ್ರೆ ಎಲ್ಲಿ ನನ್ ಕೈ ಬಿಟ್ಟು ಹೋಗ್ತಾನ ಹೋಗೇ ಹೋಗ್ತಾನ ನೋಡ್ ಹೊಳ್ಳಿ ನೋಡು ಇಲ್ಲೇ ಇಲ್ಲ ನಾವು ಎಲ್ಲಿವರೆಗೂ ಈ ಶರೀರ ನಾವು ನೆಚ್ಕೊಂಡು ಈ ಪ್ರಾಣ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನೆಚ್ಕೊಂಡು ಇವುಗಳ ಜೊತೆ ನಾವು ಅಭಿಮಾನರಾಗಿರ್ತೇವೋ ಅಲ್ಲಿವರೆಗೂ ನಮ್ಮ ಕೃಷ್ಣ ನಮ್ಮ ಜೊತೆಗಿರ್ತವೆ ಕೃಷ್ಣನ ಜೊತೆ ಇದ್ದಾಗ ಇದ್ದಾನೋ ಇಲ್ಲೋ ಅಲ್ಲಿದ್ದಾನೋ ಇಲ್ಲೋ ನಿನಗೇನಾಗ್ಬೇಕಾಗಿದೆ ಅದು ನಿನಗೆ ಆ ಭಯ ಯಾಕೆ ಇಲ್ಲ ಅಲ್ಲಿ ಎಲ್ಲ ಕಡೆಗೂ ಹೋಗಿದ್ದೆ ಆದ್ರೆ ನನ್ನ ಒಂದು ಶಿಂಗ ಕೈ ಬಿಟ್ಟು ಹೋಗ್ತಾನೆ ಅನಿಯ ಆ ಕ್ಷಣವೇ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ನಿನ ಕೈ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ಟದ ಅವಶ್ಯಕತೆ ಇಲ್ಲ ನೀನುಂಟು ನಿನ್ನ ಸ್ವರೂಪದ ಇರುವಿಕೆ ಅಷ್ಟೇ ಅಹಂ ಮತಿಹಿ ಮೃತ್ಯುವು ಬೈತಿ ಪೂರ್ವ ಅತಃ ಸ್ವಭಾವತ್ ಇದು ಹೇಗಿದೆ ಸ್ವಭಾವದಿಂದಲೇ ಅಮೃತವಾಗಿ ಪುನಃ ಇವನಿಗೆ ಮರಣದ ಸಾಧ್ಯತೆ ಮರಣದ ಅನಿಸಿಕೆ ಪುನಃ ಮೃತ್ಯು ಧಿಯ ಮೃತ್ಯು ಧ್ಯಿಯ ಮರಣದ ಅನಿಸಿಕೆ ಅವಕಾಶ ಕಥಂ ಕಥಂ ಹೇಗಿತ್ರಾನೆ ಇವನಿಗೆ ಮರಣದ ಅನಿಸಿಕೆ ಪುನಃ ಹುಟ್ಟಿಕ್ಕೆ ಸಾಧ್ಯ ಇಲ್ಲಿ ಏನು ಮುಗಿಯಿತು ಪ್ರಾರ್ಥನಾ ಮುಗಿತು ಇನ್ನು ನಿಜವಾದಂತಹ ಸದ್ದರ್ಶನ ಹೀಗೆ ಪ್ರಾರಂಭ ಆಗ್ತದೆ ಇದನ್ನ ಶ್ಲೋಕ ಇನ್ ಏನು ಬರ್ತಾರೆ ಹ ಒಂದು ಬರ್ದಾರೆ ಇಲ್ಲ ಅದು ಸದ್ದರ್ಶ ಪ್ರಾರ್ಥನಾ ಒಂದು ಎರಡು ಬೇರೆ ಸದ್ದರ್ಶನ ಒಂದೆರಡು ಮೂರು ನಾಲ್ಕು ಐದು ಓಕೆ ಸರ್ ಸರ್ವೇ ನಿಧಾನಂ ಜಗತೋಹಮಷ್ಟ ು ಕಪಾರ ಶಕ್ತಿ ಚಿತ್ರೇತ್ರೋಕ್ಯ ವಿಲೋಕಿ ಪಠ ಪ್ರಕಾಶಪ್ಯಭವತ್ ಸೇಕ ಜಗತ ವಾಚ್ಯ ಪ್ರಭು ಕಷ್ಟಿಪಾರ ಶಕ್ ಚಿತ್ರೇತ್ರೋಕ್ಯ ಚಿಲೋಕಿ ಪಠ ಪ್ರಕಾಶ್ಯಗವತ್ಸಕ ಪದ ಪ್ರಕಾಶ ಪ್ರಭವತ್ಸ ಅರುಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವರು ಅರುಣಾಚಲ ಶಿವ ಅರುಣಾಚಲ